ನಮಸ್ಕಾರ ಪದ್ಯಪಾನದ ಅಲಂಕಾರ ತರಗತಿಗಳ ಮತ್ತೊಂದು ಹಂತಕ್ಕೆ ಬಂದಿದ್ದೇವೆ ಅವು ಇನ್ನು ಕೆಲವು ಸಾದೃಶ್ಯ ವಿರೋಧಾದಿ ಮೂಲಗಳಲ್ಲಿರುವ ಅಲಂಕಾರಗಳ ಸ್ವಾರಸ್ಯವನ್ನ ತಿಳಿಯುವುದು ಮೊದಲಿಗೆ ಉಲ್ಲೇಖ ಅಲಂಕಾರವನ್ನ ನೋಡೋಣ ಉಲ್ಲೇಖ ಅಂತಂದರೆ ಒಂದು ವಸ್ತುವನ್ನ ವಿಶೇಷವಾಗಿ ವರ್ಣಿಸುವಂತ ಬಗೆ ಬಗೆಯಲ್ಲಿ ಒಂದೇ ಬೇರೆ ಬೇರೆ ರೀತಿಯಲ್ಲಿ ಕೊಡುವಂಥದ್ದು ो शिशु मृत्युपतेराट ऋतु मुनःपर ಕೃಷ್ಣನ್ನ ಪರದೇವತೆ ಬಿದ್ದಿತು ರಂಗಂಗತ ಸಾಗ್ರಜ ಕೃಷ್ಣ ಹೇಗಿದ್ದ ಅವನು ಗೋಪಾಲಕರ ಜೊತೆಗೆ ಚಾಣುರ ಮುಷ್ಟಿಕರನ್ನ ಕೊಲ್ಲುವ ಒಂದು ಮಲ್ಲಾಂಗಣಕ್ಕೆ ಬಂದ ಹಂಸನ ಧನ್ಯಾಗದ ಸಂದರ್ಭದಲ್ಲಿ ಆಗಂತ ಕೃಷ್ಣನನ್ನು ನಾಶ ಮಾಡಲಿದ್ದೇ ಮಾಡಿದ ಒಂದು ತಂತ್ರ ಮಲ್ಲರೊಡನೆ ರಂಗಕ್ಕೆ ಪ್ರವೇಶ ಮಾಡಿದ ಕೃಷ್ಣ ಬಲರಾಮನು ಕೃಷ್ಣ ಜನಕ್ಕೆ ಹೇಗೆ ತೋರಿದ ಅಂತ ಅಲ್ಲಿದ್ದ ಮಲ್ಲರ ಪಾಲಿಗೆ ಅವನು ಸಿಡಿಲಾದ ಮನುಷ್ಯರಿಗೆ ಮನುಷ್ಯೋತ್ತಮನಾಗಿ ಕಂಡ ಮತ್ತು ಗೋಪಾಲಕರಿಗೆ ಸ್ವಜನವಾಗಿ ಕಂಡ ಸೆರೆಯಲ್ಲಿದ್ದ ತಂದೆ ತಾಯಿಗಳಿಗೆ ಮಗುವಾಗಿ ಕಂಡ ಅಲ್ಲಿದ್ದ ದುಷ್ಟನಿಗೆ ತಮ್ಮನ್ನು ದಂಡಿಸಲು ಬಂದಂತಹ ವಿಧಿ ಎಂಬಂತೆ ಕಂಡ ಯಾರವರಿಗೆ ತಮ್ಮನ್ನು ಕಂಸ ಹಿಂಸೆಯಿಂದ ಬಿಡುಗಡೆ ಮಾಡುವ ಉದ್ದಾರಕನೆಂಬಂತೆ ಕಂಡ ಸ್ತ್ರೀಯರಿಗೆ ಮನ್ಮಥನಂತೆ ಕಂಡ ಮತ್ತು ಮುನಿಗಳಿಗೆ ತಮ್ಮ ಉಪಾಸನೆ ಮಾಡುವ ಅದ್ವಿತೀಯವಾದ ಪರಮತತ್ವ ಎಂಬಂತೆ ಕಂಡ ಕಂಸನಿಗಂತೂ ತನ್ನ ಸಾಕ್ಷಾತ್ ಮೃತ್ಯು ಎಂಬಂತೆ ಕಂಡ ಅಂತ ಒಂದು ವಸ್ತು ಬಗೆ ಬಗೆಯಲ್ಲಿ ನಾವು ಎಷ್ಟೋ ಬಾರಿ ಈ ತರದ ಹೇಳ್ತಾ ಇರ್ತೀವಿ ಕಾಳಿದಾಸನ ರಘುವಂಶದಲ್ಲಿ ಒಂದು ಸಂದರ್ಭ ಅಜ ಮಹಾರಾಜ ಹಿಂದುಮತಿಯನ್ನು ಕಳೆದುಕೊಂಡು ಪ್ರಿಯಾದ ಪತ್ನಿ ಹಿಂದುಮತಿ ತೀರಿಕೊಂಡ ದುಃಖದಲ್ಲಿ ಅವಳು ಹೋದಾಗ ಗ್ರಹಣಿ ಹೋದರು ಸಖಿ ಹೋದಳು ಶಿಷ್ಯ ಹೋದಳು ಎಲ್ಲ ಹೋದಳು ಅಂತ ಅಂದ್ರೆ ಒಬ್ಬರಲ್ಲಿ ಒಂದು ವಸ್ತುವಿನಲ್ಲಿ ತೋರಿಕೊಳ್ಳಬಹುದಾದ ಬಹುಮುಖಗಳನ್ನ ಕೇಳುವಂಥದ್ದು ಉಲ್ಲೇಖ ಅಲಂಕಾರದ ಸ್ವಾರಸ್ಯ ನಾವು ನಿತ್ಯ ವ್ಯವಹಾರದಲ್ಲಿ ಕೂಡ ಹೇಳ್ತಾ ಇರ್ತೀವಿ ಈಗ ಉದಾಹರಣೆಗೆ ಒಂದು ಪಂಚೆ ಹಾಸಿದರೆ ಹಾಸಾಗುತ್ತದೆ ಒದ್ದರೆ ಬದುಕಿ ಆಗುತ್ತದೆ ತಲೆಗೆ ಸುತ್ತಿದರೆ ಮುಂಡಾಸ ಒದ್ದರೆ ಉತ್ತರಿಯ ಪಂಚೆ ಹೀಗೆ ಬದು ಬಗೆಯಲ್ಲಿ ಉಂಟು ಅಂತ ಹೇಳುವಾಗ ಅದು ಕಾಣುವಂಥದ್ದು ಉಲ್ಲೇಖ ಅಲಂಕಾರವೇ ಆಮೇಲೆ ನೋಡುವಂಥದ್ದು ವಿನೋಕ್ತಿ ಅನ್ನುವಂಥ ಅಲಂಕಾರ ಅಂದ್ರೆ ಯಾವುದು ಇಲ್ಲದಿರುವಿಕೆಯಿಂದಲೇ ಹೇಳುವಂಥದ್ದಾಗುತ್ತದೆಯೋ ಆ ರೀತಿಯಾದದ್ದು ನೆಗೆಷನ್ ಅಂತ ಏನು ಉಂಟು ಆ ಮೂಲಕವಾಗಿ ಬರುವ ಸ್ವಾರಸ್ಯ ಅಂದರೆ ನಾವು ನೀನಿಲ್ಲದ ಬದುಕು ಚಂದ್ರನಿಲ್ಲದ ಇರುಳಾಯಿತು ಅಂತಂದ್ರೆ ಅದು ವಿನೋಕ್ತಿ ಆಗುತ್ತೆ ಅಲ್ಲಿರುವುದು ಚಂದ್ರನಿಲ್ಲದ ಎರಡಿನ ಉಪಮಾಲಂಕಾರವಾದರೂ ಚಂದ್ರನಿಲ್ಲದ ಎರಡಿನ ಜೊತೆಗೆ ಅವನಿಲ್ಲದ ಬದುಕು ಕೇಳುವುದಾದ ಈಗ ಕಂಪನ ಒಂದು ಪದ್ಯ ಅಲಕಂಪ್ ಅಂಗಾರ ಶೀಪ್ ಇತ್ಯಾದಿಯಾಗಿ ಬರುತ್ತದೆ ಅಲ್ಲಿ ವಿನೋಕ್ತಿಯೇ ಕಂಡುಕೊಳ್ಳುವಂತಹ ಇಲ್ಲಿ ಕೆಲವೊಮ್ಮೆಯ ಉಲ್ಲೇಖದ ಛಾಯೆಯನ್ನು ತೋರಬಹುದು ಅದು ಎದ್ದು ತೋರುವಂತೆ ಇಲ್ಲದಿರುವಿಕೆ ಈಗ ಉದಾಹರಣೆಗೆ ರಾಮಾಯಣದಲ್ಲಿ ಅಯೋಧ್ಯೆಯಲ್ಲಿ ಹಾರ ಧರಿಸದೇ ಇದ್ದವನು ಇರಲಿಲ್ಲ ಕಂಕಣ ಧರಿಸದೇ ಇದ್ದವನು ಇರ್ಲಿಲ್ಲ ನಗನಗುತ್ತಾ ಮಾತಾಡದೆ ಇದ್ದವನು ಇರಲಿಲ್ಲ ಅಂತೆಲ್ಲ ಹೇಳ್ತಾ ಬಂದಾಗ ಆ ಇಲ್ಲ ಇಲ್ಲ ಅನ್ನುವಿಕೆ ಈ ಮೂಲಕವೇ ಗೊತ್ತಾಗುವಂತಹ ಒಂದು ಸ್ವಾರಸ್ಯ ಆ ವಿನೋಕ್ತಿಯಲ್ಲಿ ಬರುವಂತಹ ಮಹತ್ವ ಆ ವೇಳೆ ಪರ್ಯಾಯ ಪರ್ಯಾಯ ಅಂದರೆ ಆಲ್ಟರ್ನೇಟಿವ್ ಮತ್ತೊಂದು ಅಂತ ಅದು ಮುಕ್ತ ಹೇಳಲ್ಪಟ್ಟ ಅಂದ್ರೆ ಒಂದನ್ನು ಮತ್ತೊಂದು ರೀತಿಯಲ್ಲಿ ಹೇಳಲ್ಪಟ್ಟದೆ ಹೊಸ ಅಲಂಕಾರಗಳೆಲ್ಲ ಅದೇ ರೀತಿಯಾಗಿರುತ್ತೆ ಒಂದು ಮತ್ತೊಂದು ರೀತಿಯಲ್ಲಿ ಹೇಳಲ್ಪಡುವುದೇ ಅಲ್ಲಿರುವ ಸ್ವಾರಸ್ಯ ಅದರ ಪ್ರಧಾನ ವ್ಯವದೇಶ ಅಂತ ಯಾವುದು ಅದರಿಂದ ಉದಾಹರಣೆಗೆ ಒಂದೇ ಪದ್ಯದಲ್ಲಿ ಹಲವು ಅಲಂಕಾರಗಳು ಬರಬಹುದು ಅದ್ರಲ್ಲಿ ಯಾವುದು ಎದ್ದು ತೋರುವಂತೆ ಇದೆ ಯಾವುದು ಮುಖ್ಯ ಯಾವುದು ಅಮುಖ್ಯ ಅನ್ನುವುದ್ರ ಮೇಲೆ ಆ ಪದ್ಯದಲ್ಲಿ ಈ ಅಲಂಕಾರ ಅಂತ ಹಾಗಲ್ಲದೆ ಹಲವು ಎದ್ದು ತೋರುವಂತೆ ಕಾಣಿಸ್ತಾ ಇದ್ರೆ ಅದೆಲ್ಲವೂ ಸೇರಿವೆ ಅಂತ ಹೇಳಬೇಕು ಹುಟ್ಟಿನಲ್ಲಿ ಅಲಂಕಾರಗಳು ಎದ್ದು ತೋರುವಂತೆ ಭಿನ್ನ ಭಿನ್ನವಾಗಿ ಕಟ್ಟಾಗ ಅವನ ಸಂಸೃಷ್ಟಿಯಂತ ಎದ್ದು ತೋಡದಂತೆ ಒಂದು ಇನ್ನೊಂದು ಜೊತೆಗೆ ಬೆರೆತು ಹೋಗಿದ್ರೆ ಸಂಕರ ಅಂತ ಕೂಡ ಹೇಳ್ತಾರೆ ಇವುಗಳೆಲ್ಲ ಅಲಂಕಾರವನ್ನು ಗುರುತಿಸುವುದಕ್ಕೆ ಅಂದ್ರೆ ಪ್ರತಿಪಾದದ ಮುಖ್ಯ ಉದ್ದೇಶ ಅಲಂಕಾರವನ್ನ ಗುರುತಿಸುವುದಷ್ಟೇ ಅಲ್ಲ ಅದನ್ನ ಬಳಸುವಂಥದ್ದು ಹಾಗೆ ಬಳಸುವಂಥದ್ದು ಅಂದ್ರೆ ಅದರ ರಚನೆಯ ಹಾಸು ಹುಕ್ಕನ್ನ ಅನುಸರಿಸಬೇಕು ಪರ್ಯಾಯುಕ್ತ ಅಲಂಕಾರವನ್ನ ನೋಡುವಲ್ಲಿ ಅದಕ್ಕೊಂದು ಉದಾಹರಣೆ ನೋಡುವುದಾದ್ರೆ ಧ್ವನಿಯಾವಲೋಕದಲ್ಲಿ ಒಂದು ಸುಂದರವಾದ ಉದಾಹರಣೆಗೆ ಬರ್ತದೆ ಶಿಖರ್ಣಿ ಪರುನಾಮ ಕಿಯ ಚಿರಂ ಕ್ಯಮ್ದಕರೋತ್ತಪ ಕರುಣಿಯೇನ ತರ ಪಲ್ಲವಂ ದಶತಿಂಬಶಾವಕಃ ಒಬ್ಬ ತರುಣ ರಸಿಕ ಹೇಳ್ತಾ ಇದ್ದಾನೆ ಒಬ್ಬ ಕರುಣಿಗೆ ತರುಣಿ ಈ ಒಂದು ಯಾವ ಬೆಟ್ಟದಲ್ಲಿ ಎಷ್ಟು ಕಾಲ ತಪಸ್ಸು ಮಾಡಿ ನಿನ್ನ ತುಟಿಗಳಿಗೆ ಹತ್ತಿರ ಬರುವಂತಹ ತೊಂಡೆಯ ಹಣ್ಣನ್ನ ಕಚ್ಚಿ ತಿಂತ ಇದೆ ಅಂದ್ರೆ ನಿನ್ನ ತುಟಿಗಳನ್ನ ಚುಂಬಿಸಬೇಕಂದ್ರೆ ಇನ್ನು ಎಷ್ಟು ಪುಣ್ಯ ಮಾಡಬೇಕು ಅನ್ನುವಂತ ಭಾವ ಅದನ್ನ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ನಿನ್ನ ತೋಟಿಗಳಿಗೆ ಹೋಲಿಕೆ ಇರುವ ತೊಂಡೆ ಹಣ್ಣನ್ನು ತಿನ್ನುವುದಕ್ಕೇನೆ ಇಷ್ಟು ಕಷ್ಟಪಟ್ಟಿರಬೇಕು ತಪಸ್ ಮಾಡಿರಬೇಕು ಅಂದ್ರೆ ಸಾಕ್ಷಾತ್ ಚುಂಬನಕ್ಕೆ ಏನೆಷ್ಟು ಕಷ್ಟಪಟ್ಟಿರಬೇಕು ಅನ್ನುವಂಥದ್ದು ಗೋಚರವಾಗುವಂತೆ ಮಾಡುವುದು ಅಂದ್ರೆ ಇಲ್ಲಿ ನಮಗೆ ಮತ್ತೆ ಮತ್ತೆ ಗೊತ್ತಾಗುವಂಥದ್ದು ಏನಂದ್ರೆ ಅಲಂಕಾರ ಸಾಮಾನ್ಯದಲ್ಲೆಲ್ಲ ಕಂಡು ಬರುವ ವಿಶೇಷ ಚಮತ್ಕಾರ ಚಮತ್ಕಾರ ಅಂದ್ರೆ ಧ್ವನಿ ಸ್ಪರ್ಶ ಇರಲಿ ಅದರಿಂದ ಆನಂದವರ್ಧನ ಅಲಂಕಾರ ಯಾವುದು ಅನ್ನೋದಕ್ಕೆ ಒಂದು ಬಹಳ ಚೆನ್ನಾಗಿರುವಂತಹ ದಕ್ಷಿಣದ ಹಾದಿಗಳನ್ನು ಹಾಕಿಕೊಡ್ತಾನೆ ಎರಡು ಶ್ಲೋಕಗಳಲ್ಲಿ ಹೇಳ್ತಾನೆ ರಸಾಕ್ಷಿಪ್ತೆಯ ಯತ್ರ ಬಂಧನ ಶಕ್ ಕ್ರಿಯೋ ಬಗೆಯತ್ ಅಪೃತಜ್ಞತ್ನ ನಿರ್ವರ್ತ್ಯ ಸೋಲಂಕಾರೋಧನೋಮತಃ ಅಂತ ರಸಕ್ಕೆ ನಮ್ಮನ್ನ ಎತ್ತಿ ಎಸಗುವ ಹಾಗೆ ಯಾವ ಒಂದು ರಚನೆಯು ಅಪ್ರಯತ್ನವಾಗಿ ಎನ್ನುವಂತೆ ಎಫರ್ಟ್ಲೆಸ್ ಎನ್ನುವಂತೆ ಕೃತಕತೆ ಇಲ್ಲದೆ ಆಗುತ್ತದೆಯೋ ರಸಾಕ್ಷಿಪ್ತೆಯ ಎತ್ತ ಬಂಧ ಶಕ್ತಕ್ರಿಯ ಆ ರೀತಿಯಾದ ರಚನೆ ಪಾಸಿಬಲ್ ಶಕ್ಯಕ್ರಿಯೆ ಆಗುತ್ತದೆಯೋ ಅಪೃತಜ್ಞತ್ನ ನಿರ್ವರ್ತ್ಯ ಪ್ರತ್ಯೇಕ ಪ್ರಯತ್ನ ಇಲ್ಲದೆ ತಲೆಯ ತಾನು ಪ್ರತ್ಯೇಕ ಅಂತ ತೋರಿಕೊಳ್ಳದೆ ಒಂದು ಅಡುಗೆ ಪದಾರ್ಥದಲ್ಲಿ ಉಪ್ಪು ಕಾರಣ ಪುಡಿಗಳು ತಾವು ತಾವು ಪ್ರತ್ಯೇಕ ತೋರದೆಲ್ಲ ಸೇರಿ ಒಂದು ಸಮರಸವಾಗುವಂತೆ ಅದನ್ನ ನಾವು ಅಲಂಕಾರ ಅಂತ ಕರಿತೀವಿ ಹಾಗೆ ಮತ್ತೊಂದು ಬಹಳ ಸ್ವಾರಸ್ಯಕಾರಿಯಾಗಿರ್ತಕ್ಕಂತ ಮಾತನ್ನು ಕೂಡ ಅವನು ಹೇಳ್ತಾನೆ ಅದು ಏನಂತಂದ್ರೆ ರಸಕ್ಕೆ ರಸಭಿ ತಾತ್ಪರ್ಯ ಅಲಂಕೃತಿಯ ನಾಮ ಸರ್ವಾಸಾನ ಅಲಂಕಾರಕ ಸಾಧನ ಯಾವುದು ಅಲಂಕಾರ ಆದ್ರೆ ರಸಭಾವಗಳ ತಾತ್ಪಕ್ಕೆ ಒಗ್ಗುವಂತೆ ಇರಬೇಕು ರಸಭಾವಕ್ಕೆ ಒಗ್ಗುವಂತೆ ಇರದಿದ್ರೆ ಅದು ಅಲಂಕಾರವಲ್ಲ ಈ ಎಚ್ಚರವನ್ನ ಗಮನಿಸಿಕೊಂಡು ನೋಡಿದಾಗ ನಾವು ಅಲಂಕಾರಗಳನ್ನು ಎಲ್ಲೆಲ್ಲಿ ಬಳಸಬಹುದು ಯಾವ್ಯಾವ ರೀತಿ ವಿನಿಯೋಗ ಮಾಡಬಹುದು ಅಂತ ಗೊತ್ತಾಗುತ್ತದೆ ಕೆಲವು ಅಲಂಕಾರಗಳು ಜನರಲ್ ಪರ್ಪಸ್ ಅಲಂಕಾರಗಳು ಉದಾಹರಣೆಗೆ ಉಪಮ ರೂಪಕ ಉತ್ಪ್ರೇಕ್ಷ ಅತಿಶಯೋಕ್ತಿ ಇದೆಯಾಗದೆ ಕೆಲವು ಸ್ಪೆಷಲ್ ಪರ್ಪಸ್ ಅಲಂಕಾರಗಳು ಅಂದ್ರೆ ನೀತಿಗೆ ಬಂದಾಗ ದೃಷ್ಟಾಂತ ಅಲಂಕಾರ ಹೆಚ್ಚು ಕೋರುವಂತಹ ಪ್ರಕೃತಿ ವರ್ಣನೆ ಇತ್ಯಾದಿಗೆ ಬಂದಾಗ ಸಮಾಸೋಕ್ತಿ ಅಲಂಕಾರ ಚೆನ್ನಾಗಿ ಕೋರುತ್ತದೆ ಚಮತ್ಕಾರ ಚಾತುರ್ತಿಗಳು ಬರಬೇಕು ಅಂತಂದ್ರೆ ವ್ಯಾಜಸ್ತುತಿಾಜನಿಂದ ವಕ್ರೋಕ್ತಿ ಇತ್ಯಾದಿ ಅಲಂಕಾರಗಳು ಬರುತ್ತದೆ ಹಾಗೆಯೇ ಭಗವತ್ ರಾಜಸ್ತುತಿ ಇತ್ಯಾದಿಗಳನ್ನ ಮಾಡುವಾಗ ಉತ್ಪ್ರೇಕ್ಷೆಯ ಅಧಿವೋಕ್ತಿಗಳು ದ್ರೌಡೋಕ್ತಿಗಳ ಒಂದು ಸೊಗೈಸುತ್ತವೆ ಇನ್ನ ಅನ್ಯೋಕ್ತಿಗಳನ್ನ ಹೇಳಬೇಕು ಲೋಕ ತಿಳಿಸಬೇಕು ಅದು ನೇರವಾಗಿ ಹೇಳದೆ ಮಾರ್ಗಿಕವಾಗಿ ಹೇಳಬೇಕು ಅಂದ್ರೆ ಅಪ್ರಸ್ತುತ ಪ್ರಶ್ನೆ ಸಾರ್ ಮೊದಲಾದಂತಹ ಅಲಂಕಾರಗಳು ಅವರು ಕೂಡ ಎಲ್ಲ ಅಲಂಕಾರಗಳನ್ನು ಯಾವ ಸಂದರ್ಭಕ್ಕೂ ಬಳಸಬಹುದು ಕಾರಣ ಇಷ್ಟೇ ಸಮರ್ಥನಾದವು ಏನು ಮಾಡಬೇಕು ಉದಾಹರಣೆಗೆ ಯಾವ ರಾಗಕ್ಕೆ ಯಾವ ರಸವು ಸರಿ ಏನಿದ್ರೆ ತಕ್ಕಮಟ್ಟಿಗೆ ಹೇಳ್ಬೋದೇ ಹೊರತು ಸರ್ವಥಾ ಅದನ್ನು ಗೆರೆ ಎಳದಂತೆ ಹೇಳುವುದಕ್ಕೆ ಸಾಧ್ಯ ಇಲ್ಲ ಹಾಗೆ ನಾನು ನೋಡುತ್ತೇನೆ ಈ ಪರ್ಯಾಲಯುಕ್ತದಲ್ಲಿ ಕಂಡು ಬೇರೊಂದು ಪ್ರಕಾರದ ಕಥ ಯಾವುದಿದೆ ಅದನ್ನು ನಾವು ನೂರಾರು ರೀತಿಯಲ್ಲಿ ಹೇಳಬಹುದು ಅಂತನ್ನುವುದು ಗೊತ್ತಾಗುತ್ತದೆ ಉದಾಹರಣೆಗೆ ನಾವು ಒಂದು ಜಡೆಯನ್ನ ವರ್ಣನೆ ಮಾಡಬೇಕು ಅಂತಂದ್ರೆ ನಾವು ಅದನ್ನ ಬೇರೊಂದು ರೀತಿಯಲ್ಲಿ ಹೇಳ್ತಾರೆ ಆ ಜಡೆ ಕೌರವ ಜೀವ ಪಾಶವನ್ನ ಎಳಿತಕ್ಕಂಥ ಯವನ ಕಾಲ ಪಾಶ ಅಂತ ಪರ್ಯಾಯುಕ್ತವಾದಂತಹ ಅಂತ ಗೊತ್ತಾಗುತ್ತೆ ಈ ರೀತಿ ಗಂಭೀರದಿಂದ ಮೊದಲುಗೊಂಡು ವಿನೋದದವರೆಗೆ ಯಾವುದಕ್ಕೂ ಪರ್ಯಾಯುಕ್ತ ಬಳಕೆ ಆಗುತ್ತೆ ಪರಿಕರ ಅಂತಂದ್ರೆ ಸಾಭಿಪ್ರಾಯ ವಿಶೇಷಣ ಇರುವಂಥದ್ದು ಯಾವುದೇ ಒಂದು ಪದಕ್ಕೆ ವಿಶೇಷ ಅಬ್ಜೆಕ್ಟಿವ್ ಇದ್ದಾಗ ಅದು ಆ ವಿಶೇಷಕ್ಕೆ ನಾಮಪದ ಅಥವಾ ಪದ ಯಾವುದಿದೆ ಅದಕ್ಕೆ ಒಕ್ಕುವಂತೆ ಬರಬೇಕು ಹಾಗೆ ಬಂದಾಗ ಅದು ಚೆನ್ನಾಗಿರುತ್ತದೆ ಇಲ್ಲದೆ ತಿಳಿದೊಳಗೆ ಅಂತ ಸ್ವಾರಸ್ಯ ಇರುವುದಿಲ್ಲ ಒಂದು ಪದ್ಯ ಬಹಳ ಪ್ರಸಿದ್ಧವಾಗಿರುವಂಥದ್ದು ಗಗಾಯುಧದಲ್ಲಿರುತ್ತದೆ ಆಡವಮಂ ನಿರ್ಜಿತ ಕಂಠೀರವ ರವಮಂ ನಿರಸ್ತ ಘನರವಮಂ ಕೋಪನ ಕೇಳ್ತಾ ನೀರೊಳಗಿದ್ದು ಬೆವರ್ತನ್ ಉರಗ ಪತಾಕ ಇಲ್ಲಿ ದುರ್ಯೋಧನನಿಗೆ ಉರಗ ಅನ್ನುವಂತ ಒಂದು ವಿಶೇಷ ಕೊಟ್ಟಿರುವುದು ಆ ಉರಗ ಪತಾಕ ಅನ್ನುವುದರಿಂದ ಹಾವಿನ ಹಡವಿಗೆಯವನು ಹಾವನ್ನ ಧ್ವಜವಾಗಿ ಇಟ್ಟುಕೊಂಡವನು ಎಷ್ಟು ರೋಷ ಇತ್ತು ಆ ನೀರಿನಲ್ಲಿದ್ದು ಬೆವರಿತ ಅಂತ ನೀರಿನಲ್ಲಿ ಯಾರು ಬೆವರುವುದಕ್ಕೆ ಸಾಧ್ಯ ಇಲ್ಲ ನೀರಿನಲ್ಲಿದ್ದರೂ ಬೆವರೇ ಬಿಟ್ಟ ಅತಿ ಶಕ್ತಿ ಅಲಂಕಾರ ಇದೆ ಆದರೆ ಇಲ್ಲಿ ಬೇರೆ ಬೇರೆ ಯಾವ ಯಾವ ಕೂಡ ಉರಗ ಪತಾಕ ಅನ್ನುವ ಹೆಸರುಗಳು ಕುಮಾರ ಸಮೂಹದಲ್ಲಿ ಒಂದು ಕಡೆಗೆ ಪಾರ್ವತಿಯ ತಪಸ್ಸನ್ನು ಪರೀಕ್ಷೆ ಮಾಡಿಕೊಳ್ಳಕ್ಕೆ ಬಂದಂತಹ ಒಟುಮೇಶಧಾರಿ ಶಿವ ದ್ವಯಂಗತ ಸಂಪ್ರತಿ ಶೋಚನೀಯತ ಅಂತ ಹೇಳ್ಕೊಂಡು ಶಿವನನ್ನ ಹೋಗಿ ಬೇಡಿಕೊಂಡು ಎರಡು ವಸ್ತುಗಳು ಶೋಚನೀಯವಾದ ಸ್ಥಿತಿಗೆ ತಲುಪಿದವು ಅಂತ ಹೇಳುವಲ್ಲಿ ಪಿನಾಕಿನಹ ಅನ್ನುವ ಬದಲಾಗಿ ಕಪಾಲಿನಹ ಅನ್ನುವ ಶಬ್ದ ಆ ತಲೆಗುರುಡೆಯನ್ನ ಹಿಡಿದು ದಿಕ್ಷೆ ಎತ್ತುವ ಶಿವನನ್ನ ಹೋಗಿ ಬೇಡಿಕೊಂಡು ಅವಮಾನವನ್ನು ಹೊಂದಿದಂತಹ ವಸ್ತುಗಳು ನೀನು ಮತ್ತು ಚಂದ್ರಲೇಖೆ ಅಂದರೆ ಬಾಲಚಂದ್ರ ಇಲ್ಲಿ ಶಿವನಿಗೆ ಸಹಸ್ರನಾಮವೇ ಇದ್ರೂ ಕೂಡ ಕಪಾಲಿ ಅಂತಂದ್ರೆ ಭಿಕ್ಷೆ ಎತ್ತೋದು ಆ ವಿಕ್ಷೆಗಾಗಿ ಒಳ್ಳೆ ಪಾತ್ರೆ ಒಂದು ಮಡಕಿಯು ಇಲ್ಲ ತಲೆಗೊರುಡೆ ಅಂತಂದ್ರೆ ಎಷ್ಟು ಕುಚಿತವಾದದ್ದು ತಿರಸ್ಕಾರಿಯವಾದದ್ದು ಈ ಮೂಲಕವಾಗಿ ಒಟ್ಟ ಶಿವ ಮಾಡುವ ವ್ಯಂಗ್ಯ ಪರಿಣಾಮಕಾರಿಯಾಗುತ್ತದೆ ಆ ರೀತಿಯಲ್ಲಿ ಅರ್ಥವಂತಿಕೆಯುಳ್ಳ ವಿಶಿಷ್ಟವಾದ ಪದ ವಿಶೇಷಣ ಪದಗಳನ್ನು ಬಳಸಿದ್ರೆ ಆಗ ಅದು ಪರಿಕರ ಫಲಕಾರ ಹಾಗಲ್ಲದೆ ಅಂದ್ರೆ ನಾಮಪದವೇ ಅರ್ಥವಿಶಿಷ್ಟವಾದಾಗ ಅದು ಪರಿಕರಾನ್ ಕೂಡ ಆತ್ಕರಿಸಿ ನಡೆಸಿಕೊಳ್ತದೆ ಚತುರ್ಭುಜನು ನಿಮಗೆ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡಲಿ ಅಂತಂದ್ರೆ ನಾಲ್ಕು ತೋಳುಗಳಲ್ಲ ನಾರಾಯಣ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಕೈಗಳಿಂದ ಎತ್ತಿಕೊಡಲಿ ಇಲ್ಲಿ ಚತುರ್ಭುಜ ಸಾಮಾನ್ಯವಾಗಿ ನಾರಾಯಣನಿಗೆ ಬಳಸ್ತಕ್ಕಂಥದ್ದು ಇನ್ ಯಾರಿಗೂ ಅಲ್ಲ ಅದೇ ರೀತಿಯಾಗಿ ನಾವು ವಾಣಿಪತಿ ನಿಮಗೆ ವ ವಿಶೇಷವನ್ನು ಕೊಡಲಿ ಅಂತಂದ್ರೆ ವಾಣಿಪದಿಯಾದ ಕಾರಣವನ್ನು ಕೊಡೋದಕ್ಕೆ ಅರ್ಥನಾಗ್ತಾನೆ ಅನ್ನುವುದು ಗೊತ್ತಾಗುತ್ತದೆ ಇಲ್ಲೂ ಅಷ್ಟೇನೆ ಒಂದು ಪದದ ಮೇಲೆ ಈ ಅಲಂಕಾರ ನಿಂತಿದೆ ಅಂದ್ರೆ ಸಾರ್ಥಕವಾದ ಪದಗಳನ್ನು ಬಳಸಬೇಕು ಆ ಮೂಲಕ ವಾಕ್ಯಕ್ಕೆ ಪುಷ್ಟಿ ಯಾವುದು ವ್ಯರ್ಥವಾಗಿರಬಾರದು ಅನ್ನುವಂತೆ ಪರಿಕರ ಅಲಂಕಾರ ಇನ್ನು ಅಪ್ರಸ್ತುತ ಪ್ರಶಂಸಾ ಅಲಂಕಾರ ಪ್ರಸ್ತುತ ಅಂದ್ರೆ ಆ ಸಂದರ್ಭಕ್ಕೆ ಹೊಂದುವಂಥದ್ದು ಅಲ್ಲದ್ದು ಯಾವುದು ಅದು ಅಪ್ರಸ್ತುತ ಅದನ್ನ ಪ್ರಶಂಸೆ ಅಂದ್ರೆ ಅದನ್ನು ಪ್ರಸ್ತಾವಿಸುವಂಥದ್ದು ಅಂದ್ರೆ ನಾವು ಹೇಳಬೇಕಾದ ಬಿಟ್ಟು ಮತ್ತೊಂದು ಹೇಳ್ತಕ್ಕಂಥ ಉದಾಹರಣೆಗೆ ಯಾವುದೋ ಒಬ್ಬ ಅಭಿವೇಕಿ ತನ್ನ ಶಕ್ತಿ ಅಶಕ್ತಿಗಳ ಅರಿವಿಲ್ಲದೆ ಸುಮ್ಮನೆ ಕೋಲಾಹಲ ಮಾಡ್ತಾ ಇರ್ತಾರೆ ಬಂದಾಗ ಅವನ ಬಾಯಿ ಕೋಲಾಹಲ ತಾನಾಗಿ ಅಡಗುತ್ತದೆ ಅದರ ಬಗ್ಗೆ ಈಗ ಕ್ಷುದ್ರ ಕೋಲಾಹಲ ಮಾಡ್ತಾನೆ ಆದ್ರೆ ಸಮರ್ಥನ ಅದನ್ನು ಬಂದೊಡದೆ ಬಾಯಿ ಮುಚ್ಚಿಕೊಳ್ತಾನೆ ಇದನ್ನು ಹೇಳೋದ್ರಲ್ಲಿ ಯಾವುದನ್ನು ಅಪ್ರಸ್ತುತವಾದದ್ದನ್ನು ಹೇಳಬೇಕು ತಾವದ್ಗರ್ಜತಿ ಮಂಡುಕ ಉಪಮಾಶಕ್ತಿ ನಿರ್ಭಯ ಪಶ್ಯತಿ ಅಲ್ಲಿವರೆಗೆ ಕೊಳದಲ್ಲಿ ಅಥವಾ ಬಾವಿಯಲ್ಲಿ ಕತ್ತೆಯು ವಟವಟ ಹುಟ್ಟುತ್ತದೆ ಎಲ್ಲಿವರೆಗೆ ಆನೆಯ ಹೆಬ್ಬಾವು ಬಂದು ನುಂಗಲು ಅದನ್ನ ತುಳುಕುವುದಿಲ್ಲ ಅಲ್ಲಿವರೆಗೆ ಹೀಗೆ ಅನ್ಯೋಕ್ತಿ ಸಾಹಿತ್ಯ ಒಂದು ಬಂದಿದೆ ಬೇಕಾದಷ್ಟು ಬಗ್ಗೆ ಅನ್ಯೋಕ್ತಿಗಳು ಬಂದಿರುವಂತವನ್ನ ನಾವು ಕಾಣ್ತೀವಿ ಅಲ್ಲೆಲ್ಲ ಇದನ್ನೇ ನಾವು ಕಾಣ್ತೀವಿ ಅನ್ಯೋಕ್ತಿಗಳನ್ನ ನಾವು ಕಂಡಾಗ ಧ್ವನಿಪೂರ್ಣವಾದ ಅಲಂಕಾರ ಯಾವುದು ಅಂತನ್ನುವುದು ಗೊತ್ತಾಗುತ್ತದೆ ಜಗನ್ನಾಥ ಪಂಡಿತ ರಾಜ ನೀಲಕಂಠ ಭಲ್ಲಟ ಮೊದಲಾದರೂ ಬಹಳ ಸುಂದರವಾಗಿ ಬರೆದಿದ್ದೆ ಒಂದು ಉದಾಹರಣೆ ಭಲ್ಲಟನ ಶತಕದಿಂದ ಕೊಡುವುದಾದರೆ ಅಲ್ಲಿ ಅವನು ಗೊಬ್ಬುಳಿ ಮರ ಅಥವಾ ಜಾನಿ ಮರದ ಬಗ್ಗೆ ಹೇಳ್ತಾನೆ ಚಂದನೆ ವಿಷಧರಂ ಸಹಾಮಹೇ ವಸ್ತು ಸುಂದರ ಅಸ್ಥಿ ಕಿಂಬದ ತವತ್ಮ ಸೌಷ್ಠವಂ ಸಂಚಿತಾಕಿರ ಗಂಧದ ಮರದಲ್ಲಿ ಹಾವುಗಳಿದ್ರೆ ನಾವು ತಾಳ್ಕೊಳ್ತೀವಿ ಬೆಲೆಬಾರು ವಸ್ತುವಿಗೆ ಯಾರ ರಕ್ಷಣೆ ಇಡಲ್ಲ ಆದರೆ ಎಲೆ ಗೊಬ್ಬಳಿ ಬರವೆ ಜಾಲಿ ಬರವೆ ನಿನ್ನಲ್ಲಿ ಯಾವ ಪರಿಮಳ ಸತ್ವ ಇದೆ ಅಂತ ಅಷ್ಟು ಭಯಂಕರವಾದ ಮುಳ್ಳುಗಳನ್ನು ತುಂಬಿಕೊಂಡಿದೀಯ ಇದು ಅಪ್ರಸ್ತುತ ಪ್ರಸ್ತುತವಾದದ್ದು ಏನೂ ಗುಣವಿಲ್ಲದೆ ಬಿಂಕ ಮಾಡುವ ತನಗೇನೋ ಜನರಿಂದ ರಕ್ಷಣೆ ಬೇಕು ಜನರು ತನ್ನನ್ನು ತನ್ನ ಏಕಾಗ್ರತೆಯನ್ನು ಬಂಧಿಸುತ್ತಾರೆ ಎನ್ನುವಂತೆ ಮಾಡುವ ಊಟಾಟಿಕೆಗೆ ಇಟ್ಟಾಗಿದೆ ಈ ಬಗೆಯಲ್ಲಿ ತುಂಬಾ ಮಾರ್ಮಿಕವಾದದ್ದು ಪ್ರಶಂಸಾ ಅಲಂಕಾರ ಅನ್ಯೋಕ್ತಿ ಸಾಹಿತ್ಯಕ್ಕೆ ಇದು ಆಕಾರವಾಗಿದೆ ಇಡೀ ಜಗತ್ ಸಾಹಿತ್ಯದಲ್ಲಿ ಇಂತಹ ಸಾಹಿತ್ಯ ಮತ್ತೊಂದು ಇಲ್ಲ ಆಮೇಲೆ ನಾವು ನೋಡುವಂತದ್ದು ಅಸಂಗತಿ ಅಂತ ಕಾದಿ ಕಾರಣಗಳ ಭಿನ್ನ ದೇಶಗಳ ಒಂದು ಬರ್ತಿಸುವಿಕೆ ಏನಿದೆ ಅದು ಯಾವುದೇ ಒಂದು ಕೆಲಸ ನಡೀಬೇಕಾದರೂ ಕಾಲಿ ಕಾರಣ ಸಂಬಂಧ ಇರಬೇಕು ಕಾಸ್ ಅಂಡ್ ಎಫೆಕ್ಟ್ ಅವು ಎರಡು ಒಟ್ಟಿಗೆ ಕಾಸ್ ಅಂಡ್ ಎಫೆಕ್ಟ್ ಅಂತೀವಲ್ಲ ಕಾಲಿ ಕಾರಣಗಳು ಬೇರೆ ಬೇರೆ ಆಗಿರಲ್ಲ ಸದಾ ಒಟ್ಟಿಗೆ ಇರುವಂತಹದ್ದನ್ನು ನೋಡ್ತೀವಿ ಆದ್ರೆ ಅವು ಭಿನ್ನ ಭಿನ್ನ ದೇಶದಲ್ಲಿದ್ದಾಗ ನಾವು ಅಸಂಗತಿ ಇದ್ದೀವಿ ಸಂಗತಿ ಅಂದ್ರೆ ಏನು ಸೇರಿರುವಿಕೆ ಎರಡು ಒಟ್ಟಿಗೆ ಸೇರಿದಂತೆ ಇದ್ದಾಗ ಭಿನ್ನ ಭಿನ್ನ ಸೇರುವಿಕೆ ಅಂದ್ರೆ ನಾವು ಕೃಷ್ಣ ತಾಳನೆ ನಂತಭಂಗ ಅಂತೀವಿ ಬೆನ್ನು ಬಳೆದ್ರೆ ಹಲ್ಲು ಬದುರುತು ಆ ರೀತಿಯಲ್ಲಿ ಇವಳ ಕೆನ್ನೆಗೆ ಹೊಡೆದರೆ ಅವನ ಕಣ್ಣಲ್ಲಿ ನೀರು ಅಂತ ಅನ್ನುವಂತಹದ್ದೊಳಗೆ ನಮಗೆ ಗೊತ್ತಾಗುತ್ತದೆ ಎಲ್ಲಿಯೋ ಒಂದು ಕಡೆ ತೊಂದರೆ ಮಾಡಿದ್ರೆ ಇಲ್ಲಿಯೋ ಒಂದು ಕಡೆಗೆ ಅದು ಕಲಿಸ್ತಕ್ಕಂಥದ್ದು ಸುಭಾಷಿತೆಲ್ಲ ನಾವು ನೋಡ್ತೀವಿ ಮರಗಳಿಗೆ ಬುಡದಲ್ಲಿ ನೀರು ಹಾಕಿದ್ರೆ ತಲೆ ಮೇಲೆ ಸಿಹಿಯಾದ ನೀರನ್ನು ಕೊಡುತ್ತಿವೆ ಎಷ್ಟು ವಿಶೇಷವಾದ ಎಷ್ಟು ವಿಶೇಷವಾದ ಮಹನೀಯತೆ ಎಲ್ಲಿಯೋ ಆದದ್ದು ಕಾರ್ಯ ಇನ್ನೆಲ್ಲೋ ಆಗಿರ್ತಕ್ಕಂಥದ್ದು ಕಾರಣ ಈ ರೀತಿಯಾದ ಒಂದು ಅಸಂಗತಿಯನ್ನು ಹೇಳ್ತಕ್ಕಂಥದ್ದು ಇದು ನ್ಯಾಯಮೂಲವಾದಂತಹ ಅಲಂಕಾರಗಳಲ್ಲಿ ಒಂದಾದದ್ದು ಮತ್ತು ವಿಷಮ ಅಲಂಕಾರ ಇದು ವಿರೋಧ ವಿರೋಧಾಲಂಕಾರ ಅಥವಾ ವಿರೋಧಾಭಾಸ ಅಲಂಕಾರ ಬಹಳ ಪ್ರಸಿದ್ಧವಾದದ್ದು ಅದನ್ನು ನಾವು ಆರಂಭದಲ್ಲಿ ಏನೇ ನೋಡಿದ್ವಿ ಜಗದಾದಿ ನನಾದಿಸ್ತಂ ಜಗದೀಶೋ ನಿರೀಶ್ವರ ಜಗತ್ಯೋ ನಿಯೋಣಿಸ್ತಂ ಜಗದಂತೋ ನಿರಂತಕ ಇದು ಕುಮಾರ ಸಂಭವದಲ್ಲಿ ಕಾಳು ಆಗ್ತಾ ಜಗತ್ತಿಗೆ ಆದಿ ಅಂದ್ರೆ ನಿನಗೆ ಆದಿ ಇಲ್ಲ ಜಗತ್ತಿಗೆ ಅಂತ್ಯ ಅಂದ್ರೆ ನಿನಗೆ ಅಂತ್ಯ ಇಲ್ಲ ಅಂತೆಲ್ಲ ಎಂಬುದಾಗಿ ಈ ತರದ ದೃಷ್ಟಾಂತವನ್ನು ನಾವು ಮುಂಚೆಯೇ ಆ ರೀತಿಯಲ್ಲಿ ಏನೇ ವಿರೋಧವನ್ನ ವರ್ಣ್ಯ ವಸ್ತುವಿನಲ್ಲಿ ಇರುವ ಆಂತರಿಕ ವಿರೋಧವನ್ನು ಕುರಿತು ವಿಷಮಾಲಂಕಾರ ಇದಕ್ಕೆ ವಿರುದ್ಧವಾದದ್ದು ಸಮಾಲಂಕಾರ ವಿಷಮಾಲಂಕಾರವನ್ನು ನೋಡೋಣ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ಗುರುಪಿಯಾದ ಶೂರ್ಪಣಕ್ಕೆ ರಾಮನನ್ನ ಒಲಿಯುದಕ್ಕೆ ಬರ್ತಾರೆ ಆಗ ಅವರು ಹೇಗಿದ್ದರು ರಾಮ ಹೇಗಿದ್ದ ಅಂತ ಕವಿ ಹೇಳುವುದು ಉಂಟು ಸುಮುಖಂ ದುರ್ಮುಖಿ ರಾಮಂ ಮಧ್ಯ ಮಹೋದರಿ ವಿಶಾಲಾಕ್ಷಂ ವಿರೂಪಾಕ್ಷಿ ಸುಖೇಶ್ ತಮ್ರಮೂರ್ಧಜ ಕರುಣಂ ದೃದ್ಧ ದಕ್ಷಿಣಂ ವಾಮ ಭಾಷಿಣಿ ರಾಮ ಸಿಂಹುಖಾನ್ ಅವಳು ಗುರ್ಮುಖಿ ರಾಮ ತರುಣ ಅವಳು ವೃದ್ಧೆ ರಾಮ ದಕ್ಷಿಣ ಭಾಷಣ ನೈವಾಗಿ ಮಾತಾಡ್ತಾನೆ ಅವಳು ವಾಮ ಭಾಷಣೆ ಅಡ್ಡಡ್ಡವಾಗಿ ಕುಂಕಾಗಿ ಮಾತಾಡ್ತಾಳೆ ಅವನು ಸುಕೇಶ ಒಳ್ಳೆಯ ತಲೆ ಕೂದಲು ಉಳ್ಳವನು ಇವಳು ತಾಮ್ರಜ ತಾಮ್ರದ ತಂತಿಯಾಗಿ ಕೆಂಚು ತಲೆ ಕೂದಲನ್ನು ಉಳ್ಳಂತಹಳು ಅವನು ಮಧುರವಾದ ಕಂಠದವನು ಇವನು ದಾರುಣವಾದ ಇವಳು ವೀರಭಸ್ವರ ನಾಯಿಯಂತೆ ಕರ್ಕಶವಾದ ಕಠೋರವಾದ ಕಂಠವನ್ನು ಉಳ್ಳವಳು ಈ ರೀತಿಯ ಕಾಂಟ್ರಾಸ್ಟ್ ಅನ್ನು ತೋರಿಸ್ತಕ್ಕಂಥದ್ದು ಉಂಟಲ್ಲ ಅದು ಬಹಳ ಮುಖ್ಯವಾಗಿ ಇಲ್ಲಿ ತೋರಿಕೊಳ್ಳಬಹುದು ಎಲ್ಲಿಯೂ ನಾವು ಇಂಥದ್ದನ್ನು ಕಾಣ್ತೀವಿ ಹಾಗಿದ್ದವರು ಹೀಗಾದರಲ್ಲ ಅಂತನ್ನುವಲ್ಲಿ ಕೂಡ ಬರುತ್ತದೆ ಏನೆಲ್ಲ ಮಾಡಿದ್ರು ಹೀಗೆಲ್ಲ ಆಗಿಬಿಡುತ್ತಾರೆ ಅಂತನ್ನುವಾಗ ವಿಷಮವನ್ನ ವೈರುಧ್ಯವನ್ನ ತೋರಿಸುವಂತದ್ದಾಗುತ್ತದೆ ಇನ್ನು ಇದಕ್ಕೆ ಸಂವಾದಿಯಾಗಿ ಬರುವ ಅಲಂಕಾರ ಸಮ ಅಲಂಕಾರ ರತ್ನಂ ಸಮ ಗುಂಚನೇನ ಬಂಗಾರದ ಚೌಕಟ್ಟಿಗೆ ಸೇರಿಕೊಳ್ಳಲಿ ಅನುರೂಪವಾದಂತಹ ಜೋಡಿ ಆಯಿತು ಅಂತನ್ನುವುದು ಈ ರೀತಿಯಲ್ಲಿ ನಾವು ಲೋಕ ಲೋಕದ ಸಾಮಾನ್ಯ ಸಂಭಾಷಣೆಯಲ್ಲೂ ಹೇಳುವಂತಹದನ್ನ ಕಾವ್ಯದಲ್ಲಿ ಕೂಡ ಕಾಣುವಂತದ್ದಾಗುತ್ತದೆ ಅಂದರೆ ಹೃದಯವಾದ ಸಂಭಾಷಣೆಗಳಲ್ಲಿ ಸರಸವಾದಂತ ಸಂದರ್ಭ ನಿರೂಪಣೆಯ ಕಾಲದಲ್ಲಿ ಈ ವಿಷಮ ಸಮ ಇತ್ಯಾದಿ ಅಲಂಕಾರಗಳನ್ನ ಬಳಸುವುದಕ್ಕೆ ಸಾಧ್ಯವಾಗುತ್ತೆ ಸಮ ಅಲಂಕಾರಕ್ಕೆ ಒಂದು ವಿದರ್ಶನ ನೋಡುವುದು ಅಂತಂದ್ರೆ ಅದನ್ನ ಒಂದು ದೃಷ್ಟಾಂತವಾಗಿ ಅಂದ್ರೆ ಒಂದು ಹೋಲಿಕೆಯಾಗಿ ಕೂಡ ಕೊಡುವಂತಹದ್ದು ನೋಡಬಹುದು ಈ ಮಾವಿನ ಮರಕ್ಕೆ ಮಲ್ಲಿಗೆ ಬಳ್ಳಿಯನ್ನು ಹಬ್ಬಿಸುತ್ತಾ ಇನ್ನ ನಿನ್ನ ತಕ್ಕ ವರ್ಣನನ್ನು ನೋಡಬೇಕು ಅಲ್ಲಿ ಮತ್ತೆ ಸಮಾಲಂಕಾರ ಕಾಣುವಂತ ಗದ್ಯವಾಕ್ಯ ಹಾಗೆಯೇ ವಿಭಾವನಾ ಕಾರಣವಿಲ್ಲದೆ ಕಾರ್ಯ ಅಂದರೆ ಎಫೆಕ್ಟ್ ವಿಥೌಟ್ ಕಾಸ್ ಇದನ್ನು ನಾವು ನೋಡ್ತಕ್ಕಂಥದ್ದು ಇದು ಬಹಳ ಸುಂದರವಾದಂತಹ ಒಂದು ಅಲಂಕಾರ ವಿಭಾವನಾ ಅಲಂಕಾರ ಬಹಳ ಪ್ರತಿಭಾಶಾಲಿಗಳು ಬಳಸಿ ಬೆಳೆಸಬಹುದಾದಂತಹ ಅಲಂಕಾರವಾಗಿರುವಂಥದ್ದು ಕುವರಿ ಆನಂದದ ಒಂದು ಉದಾಹರಣೆ ನೋಡೋಣ ಉದ್ಯಾನ ಮಾರುತೋದ ಚಂಪಕ ರಿಣಬಹ ಉದಸ್ರಯಂತಿ ಪಾಂಥ ವಿರೋಚನೆ ಪಾಂಥರು ಅಂದರೆ ಹಾದಿಗಳು ಹೋಗ್ತಾ ಇದ್ದಾರೆ ಆ ಹಾದಿಗಳು ಹೋಗ್ತಾ ಇದ್ದಾಗ ಉದ್ಯಾನದಲ್ಲಿ ಸುಂದರವಾಗಿ ವಸಂತ ಋತುವಿನ ವೈಭವದ ಸಂಕೇತವಾಗಿ ಬೇರೆ ಬೇರೆ ಮರಗಳು ಹೂ ವಿಶೇಷತಃ ಚಂಪಕ ಮತ್ತು ಕುನಾಗ ಮೊದಲಾದಂತ ಮಾವು ಇತ್ಯಾದಿ ಹೂಗಳು ಬಿಟ್ಟಿವೆ ಇತ್ಯಾದಿ ಗಿಡಗಳ ರಮಣೀಯವಾದ ಹೂಗಳು ಬಿಟ್ಟಿವೆ ಅಲ್ಲಿ ಪರಿಮಳ ಪರಾಗ ಸಮೃದ್ಧಿ ಇದೆ ಅಲ್ಲಿ ಗಾಳಿ ಬೀಸ್ತಾ ಇಲ್ಲ ಆ ಮರಗಳನ್ನು ನೋಡಿದ್ದಾರೆ ಆ ಮರಗಳನ್ನು ನೋಡಿದ ತಕ್ಷಣವೇನೆ ಆ ಪರಾಗಿ ಕಣ್ಣಲ್ಲಿ ಬೀಳದೇ ಇದ್ರೆ ಇವರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಉದಸ್ತ್ರ ಪಾಂತ ನಾ ಅಸ್ಪೃಶ್ ವಿಲೋಚನೆ ಅಂದ್ರೆ ಕಾರಣ ಇಲ್ಲದೆ ಇದ್ರೆ ಕಣ್ಣೀರು ಬರ್ತಾ ಇದೆ ಅಲ್ಲಿ ವಸಂತ ಶೋಭೆಯಲ್ಲಿ ತಾವ ಹೊಟ್ಟೆಪಾಡಿಗೆ ಪ್ರಯಾಣಿಕರಾಗಿದ್ದೀವಿ ನಮ್ಮ ಕ್ರೀಪಾತ್ರ ಜನರ ಜೊತೆ ಇಲ್ಲವಲ್ಲ ಅನ್ನುವಂತ ದುಃಖವನ್ನ ಕಂಡಾಗ ಆಗ್ತಕ್ಕಂಥದ್ದು ಆಕಾಶದಲ್ಲಿ ಮೋಡ ಹೆಪ್ಪು ಕಟ್ಟಿದೆ ಆದರೆ ಈ ತರುಣಿಯಲ್ಲಿ ಮಳೆ ನೀರು ಕಣ್ತುಂಬಿಕೊಂಡಿದೆ ಅಂತ ಗಾತ್ರ ಸತ್ತ ಭಾವ ಬರುತ್ತದೆ ಮೋಡ ಇರುವುದು ಒಂದು ಕಡೆಗೆ ಮಳೆ ಆಗ್ತಾ ಒಂದು ಕಡೆಗೆ ಅಂದರೆ ಮಳೆಗಾಲದಿಂದಲೂ ಪ್ರಯಾಣಕ್ಕೆ ಹೋದ ಗಂಡ ಬಂದಿಲ್ಲ ಅನ್ನುವ ಔಷಧ ಸ್ಥಿತಿ ಇದು ಅಂತ ಗೊತ್ತಾಗುತ್ತದೆ ಅಂದ್ರೆ ಕಾಯಿ ಕಾರಣಗಳು ಯಾವ ರೀತಿಯಾಗಿ ಸಂಬಂಧ ಪಡಬೇಕು ಅದು ಸಂಬಂಧ ಪಡದೆ ಇದ್ರೂ ಅಲ್ಲಿರುವಂತಹ ಸ್ವಾರಸ್ಯ ಕಾರಣವಿಲ್ಲದೆ ಕಾರ್ಯ ಆದಂಥದ್ದು ಅಂತ ಗೊತ್ತಾಗುತ್ತದೆ ಮತ್ತೆ ತದ್ಗುಣ ಅಲಂಕಾರ ಈ ತದ್ಗುಣ ಅಲಂಕಾರದಲ್ಲಿ ಒಂದರಿಂದ ಮತ್ತೊಂದಕ್ಕೆ ಇನ್ನೊಂದು ಗುಣ ಬಂತು ಇದು ಸುಂದರವಾಗಿ ಬಳಕೆ ಮಾಡಬಹುದಾದ ಅಲಂಕಾರ ಅವಳ ಕಪ್ಪಾದ ಸೋರ್ಮುಡಿ ಎಷ್ಟು ಗಾಢವಾಗಿತ್ತು ಅಂದ್ರೆ ಆ ಕಪ್ಪಾದ ಸೋರ್ಮುಡಿಯಲ್ಲಿ ಮುಡಿದ ಮಲ್ಲಿಗೆಗಳು ಕಪ್ಪಾಗಿ ಕಂಡಬಹುದು ಅಂದ್ರೆ ಸೋರ್ಮುಡಿಗೆ ಕಪ್ಪು ಮಲ್ಲಿಗೆಗೂ ಬಂತು ಅತಿಶಯೋಕ್ತಿಯ ಛಾಯಿ ಎಲ್ಲ ಅಲಂಕಾರಗಳಲ್ಲೂ ಒಂದಲ್ಲ ಒಂದು ರೀತಿ ಅತಿಶಯೋಕ್ತಿಯ ಛಾಯೆ ಪಡುತ್ತದೆ ಆದರೆ ಅದನ್ನು ಬಹಳ ಸ್ಪೆಸಿಫೈ ಮಾಡಿ ಯಾವರ್ತನ ಮಾಡಿ ಐಸೋಲೇಟ್ ಮಾಡಿ ಹೇಳುವಂತದ್ದಾಗಿದೆ ಹೀಗಾಗಿ ಮುಡಿಯ ಕಾರ್ಬಣ್ಣ ಮಲ್ಲಿಲಿಗೂ ಬಂತು ಹಾಗೆ ಬರಲಿಲ್ಲ ಅಂತಂದಾಗ ಅತದ್ಗುಣ ಅಲಂಕಾರ ಪರಿಕರ ಪರಿಕರ ಅನುಕೂಲ ವಿಷಮ ಸಮ ಇನ್ನು ತದ್ಗುಣ ಆ ತದ್ಗುಣ ಅನ್ನುವಂಥ ಅಲಂಕಾರ ಈ ಅತ್ಯದ್ ಗುಣ ನಾವು ಕಾಣುವ ಸ್ವಾರಸ್ಯ ಅಂದ್ರೆ ಸಹಚರ್ಯದಲ್ಲಿ ಇದ್ದು ಕೂಡ ಗುಣ ಬರಲಿಲ್ಲ ಅಂತಕ್ಕಂಥದ್ದು ಅಂದ್ರೆ ಆದಿಶೇಷನ ಮೇಲೆ ಮಲಗಿ ಅವನ ಎಡೆಯ ಕೆಳಗೆ ಮಲಗಿದ್ದಿರುವ ನಾರಾಯಣನ ಅಂತರಂಗದಲ್ಲಿ ಒಂದಿಷ್ಟು ವಿಷಮ ಭಾವ ಬರಲಿಲ್ಲ ಅಂತ ಆದಿಶೇಷನ ಜೊತೆಯಲ್ಲೇ ಇದ್ದಾನೆ ಆದರೂ ಕೂಡ ಅವನಿಗೆ ಕಹಿ ಬರಲಿಲ್ಲ ಅಂತ ಶಿವನ ಜಟಾಜೂಟದಲ್ಲಿ ಚಂದ್ರ ಇದ್ದಾನೆ ಅವನ ಪಕ್ಕದಲ್ಲಿ ಗಂಗೆ ಇದ್ದಾಳೆ ನಿರಂತರವಾಗಿ ಗಂಗಾ ಚಂದ್ರನ ಸಹಚರಿ ಇದ್ರು ಚಂದ್ರನ ಕಳಂಕ ಇಂದು ತೊಳೆಯಲ್ಪಟ್ಟಿಲ್ಲ ಅಂತಂದಾಗ ಅಲ್ಲಿ ಕಾಣಿಸ್ತಕ್ಕಂಥದ್ದು ಅತದ್ಗುಣ ಅಲಂಕಾರ ಅಂತ ಈ ರೀತಿಯಾಗಿ ಆ ತಾತ್ಗುಣ್ಯ ಯಾವುದುಂಟು ಅದನ್ನು ನಾವು ಹೇಳಬಹುದಾದದ್ದು ಅತಾತ್ಗುಣ್ಯ ಅಂದ್ರೆ ಹೊಂದಾಣಿಕೆ ಇಲ್ಲದಿರುವಿಕೆ ಇದು ಕೂಡ ಕಾಣಿಸುತ್ತದೆ ಕಲಿಯಲ್ಲಿ ನೋಡಿ ಮ್ಯಾಚ್ ಆರ್ ದಿಸ್ ಮ್ಯಾಚ್ ಬಹುತ್ ವೆಲ್ಪಿಯ ಜಾಯಗಲ್ ಅನ್ನುವಂಥದ್ದು ಗೊತ್ತಾಗುತ್ತದೆ ಈ ರೀತಿಯ ಮತ್ತೆ ಕೆಲವು ಅಲಂಕಾರಗಳನ್ನ ಮುಂದೆ ಕಾಣೋಣ ನಮಸ್ಕಾರ